ಮೂವತ್ನಾಲ್ಕು ಬುಡಿದರೆ ನಿರ್ಗಮನ ಯಾಜ್ಞವಾಲ್ಕಿಯನ್ನು ಬರುವ ವೇಳೆಗೆ ಬುಡಿಲರನ್ನು ಸ್ನಾನ ಮಾಡಿ ಶುದ್ಧಾಚಮನ ಮಾಡಿ ಪರಿಶುದ್ಧವಾದ ಮಡಿಬಟ್ಟೆಗಳನ್ನುಟ್ಟು ಮಡಿಯಾಗಿರುವ ಬಿಡಿಯ ಬಟ್ಟೆಯನ್ನು ಹಾಸಿದ ದರ್ಭಾಸನ ದರ್ಭಾಸರಣದಲ್ಲಿ ಮಲಗಿದ್ದರು ಕಾತೆಯನನ್ನು ಕುಳಿತು ಮಂತ್ರಪಾರಾಯಣ ಮಾಡುತ್ತಿದ್ದನು ಇನ್ನಷ್ಟು ಹತ್ತು ಎಂದರೊಳಗಾಗಿ ಆಚಾರ್ಯ ದಂಪತಿಗಳು ಬಂದರು ಬುಡಿಲರು ಯಾಜ್ಞವೈಕಿಯನ್ನು ನನ್ನ ಮಗುಲಲ್ಲಿ ಅವರು ಕೈಯನ್ನು ಅವನ ಕೈಯನ್ನು ತಮ್ಮ ಕೈಯಲ್ಲಿ ಇಳಿದುಕೊಂಡಿದ್ದರು ಸಂತೋಷವಾಗಿ ಆಚಾರ್ಯ ದಂಪತಿಗಳನ್ನು ಕರೆದು ನಿಮ್ಮ ದರ್ಶನವಾಗಲೆಂದು ಕಾದಿದ್ದೆ ಇನ್ನು ಹೊರಡುವುದಕ್ಕೆ ಅಪ್ಪಡಿತಾನೆ ಎಂದರು ಭಾರ್ಗವನ ಮಗುಲಲ್ಲಿದ್ದವನು ಶುಭಾಶಂಸನ ಮಾಡುತ್ತಿರಬೇಕು ನಮಗೆ ಹೇಳುತ್ತೀರಿ ನಮಗೆ ಹೇಳುತ್ತೀರಿ ನೀವು ಮಾತ್ರ ಅದನ್ನು ಮಾಡುತ್ತಿಲ್ಲ ಎಂದು ಆಕ್ಷೇಪಣವಾಗಿ ಹೇಳಿದನು ಅದಕ್ಕೆ ಅದನ್ನು ಕೇಳಿ ಬುಡಿದರು ನಕ್ಕರು ಅಲ್ಲಯ್ಯ ಆಚಾರ್ಯ ನೀನು ಹೇಳು ನನಗೂ ಅಭಿಮಾನ ಬಿಟ್ಟಿಲ್ಲ ನಮ್ಮ ಕಾತ್ಯಾಯನಿಗೆ ನಾಲ್ಕು ವರ್ಷ ಅವಳಿಗೆ ಮದುವೆಯು ಮದುವೆಯಾಗುವವರೆಗೂ ಇರಬೇಕು ಎಂದು ಆಶೆ ಎಂದರೆ ಎಷ್ಟು ವರ್ಷ ಇನ್ನೂ ನಾಲ್ಕೈದು ವರ್ಷ ಅದಾದ ಮೇಲೆ ಇನ್ನೂ ಏನೋ ಒಂದು ಬಹುಶಃ ಮರಿಮಗನನ್ನು ಎತ್ತಿಕೊಳ್ಳಬೇಕು ಎಂದೋ ಏನೋ ಅದಾದ ಮೇಲೆ ಇನ್ನೇನಾದರೂ ಬಂದರು ಹೀಗೆ ಬೆಳೆಯುತ್ತಿರುವ ಆಸೆ ಮುಗಿಯುವುದೇ ಎಂದಿಗೆ ಎಲ್ಲಿಗೆ ತಪ್ಪಿದರೆ ಅದೇ ಚೆನ್ನಾಗ ಎನ್ನುವುದು ಒಳ್ಳೆಯದೇ ಒಳ್ಳೆಯದು ಬೆಳೆ ಬೆಳೆಯುತ್ತಿರುವ ಆಸೆಗೆ ಸಿಕ್ಕಿ ಒದ್ದಾಡುವುದು ಒಳ್ಳೆಯದು ಅಲ್ಲದೆ ಸಹಸ್ರ ಚಂದ್ರ ದರ್ಶನವಾಯಿತು ಇನ್ನೂ ಸಾಕು ನಮಗೆ ಆಸೆ ಅಭಿಮಾನ ತಪ್ಪಿದ್ದಲ್ಲ ತಪ್ಪಿಲ್ಲ ಹಾಗೆಂದು ಹಾಗೆಂದು ಸದೃತಿಯನ್ನು ನಾವು ಬಿಟ್ಟವರಲ್ಲ ನೀವೆಲ್ಲ ಆಚಾರ್ಯ ಆಚಾರವೃದ್ದರು ತಪವ ವೃದ್ಧರು ನಿಮ್ಮ ಸನ್ನಿಧಾನದಲ್ಲಿ ದೇಹವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗೋಣ ಎಂದರೆ ನಮ್ಮ ಭಾಗವ ಅಡ್ಡಿಯಾಗಬಹುದೇ ಅಲ್ಲ ಅಲ್ಲದೆ ಅಲ್ಲಿಗಿಂತ ಇಲ್ಲಿಗಿಂತ ಅಲ್ಲಿ ಆನಂದ ಹೆಚ್ಚು ಭಾಗವ ಅದರಿಂದ ಆ ಯೋಚನೆಯನ್ನು ಬಿಡು ಆ ವೇಳೆಗೆ ಬುಡಿದರಿಗೆ ಆಯಾಸವಾಯಿತು ಸ್ವಲ್ಪ ನೀರು ಕುಡಿದು ವಿಶ್ರಮಿಸಿಕೊಂಡು ಹೇಳಿದರು ಈ ನಾನು ನಾನು ಎಂಬ ಮಾತು ಇರಲಿ ನಾನು ನೀವು ಮೂರು ಜನರನ್ನು ಕರೆ ಕರೆಸಿಕೊಂಡಿದ್ದಕ್ಕೆ ಕಾರಣವನ್ನು ಹೇಳುತ್ತೇನೆ ಕೇಳಿ ಆಚಾರ್ಯ ನೀವು ದಂಪತಿಗಳನ್ನು ನನಗೆ ಮಾತು ನಮ್ಮ ಕಾತ್ಯಾಯನಿಯನ್ನು ನಿಮ್ಮ ಯಾಜ್ಞವಲ್ಕನಿಗೆ ತಂದುಕೊಳ್ಳಬೇಕು ಈಗಾಗಲೇ ನಾನು ಯಾಜ್ಞವಲ್ಕ್ಯನನ್ನು ಶಿಷ್ಯರಾಗಿ ಅಂಗೀಕರಿಸಲಿಲ್ಲ ಏನು ಯಾಜ್ಞವಾಲ್ಕ್ಯ ನಿನಗೆ ಅದಕ್ಕೆ ಕೋಪವಿದ್ದರೆ ಬಿಡು ದಯವಿಟ್ಟು ನನಗೆ ಮಾತು ಕೊಡು ಸುಖವಾಗಿ ಪ್ರಾಣ ಬಿಡುತ್ತೇನೆ ಆಚಾರ್ಯ ದಂಪತಿಗಳು ಯಾಜ್ಞವಲ್ಕಿಯನ ಮುಖವನ್ನು ನೋಡಿದರು ಅವನು ಅವನು ನಗುತ್ತಾ ಈ ಜನ್ಮದಲ್ಲಿ ನಿಮ್ಮ ಮಾತಿನ ನನಗೆ ವೇದವಾಕ್ಯ ಎಂದನು ಆಚಾರ್ಯನಿಗೆ ತಕ್ಷಣ ನೆನಪಾಯಿತು ಮಗನು ಬ್ರಹ್ಮ ವಿದ್ಯೋಪಾಸಕನಾಗಿ ಕರ್ಮಸನ್ಯಾಸವನ್ನು ಮಾಡಿದರೇನು ಗತಿ ಎಂದು ತಾನು ಚಿಂತಿಸುತ್ತಿತ್ತಿದ್ದು ನೆನಪಾಗಿ ಇದು ಅದಕ್ಕೆ ಅಡ್ಡಿಯಾಗುವುದಾದರೆ ಅನುಕೂಲವೇ ಆಯಿತು ಎಂದು ಆಗಬಹುದು ಎಂದನು ಯಾಂತ್ರಿಕವಾದರು ಸುಪ್ರಸನ್ನವಾದ ಮನೋಭಾವದಿಂದ ಉಳಿದವರಿಬ್ಬರು ಆಗಬಹುದು ಎಂದರು ಉಳಿದರೂ ಒಂದು ಭಾರ ಇಳಿತು ಇನ್ನೊಂದು ಮಾತು ಕೇಳಿ ಮೊನ್ನೆಯ ದಿವಸ ಉದ್ದಾಲಕರು ಬಂದಿದ್ದರು ಆಚಾರ್ಯ ನಿನ್ನ ಮಗನನ್ನು ಅವರಲ್ಲಿ ಕೆಲವರ್ಷ ಬಿಟ್ಟರು ಅವರು ಬ್ರಹ್ಮನಿಷ್ಠರು ಅನೇಕ ರಹಸ್ಯಗಳನ್ನು ಬಲ್ಲವರು ಅವರು ಅವರು ಮೊದಮೊದಲು ಅನ್ಯರ ಶಿಷ್ಯ ನನಗೇಕೆ ಎಂದರು ನಾನು ಏನೇನೋ ಹೇಳಬೇಕೋ ಎಲ್ಲವನ್ನೂ ಹೇಳಿದ್ದೇನೆ ಕೊನೆಗೆ ಅವರು ಒಪ್ಪುವರೆಗೆ ಬಿಡಲಿಲ್ಲ ಅವರಲ್ಲಿ ಕುಮಾರನ ಸಾಮವೇದವನ್ನು ಬ್ರಹ್ಮವಿದ್ಯೆಯನ್ನು ಅಷ್ಟು ಅಧ್ಯಯನವನ್ನು ಮಾಡಲಿ ನನ್ನ ಮಾತು ಕೇಳುವ ಯಾಜ್ಞಾಲ್ಯ ನನಗೂ ಗೊತ್ತು ನಿನಗೆ ಆಶ್ರಮಗಳೆಂದರೆ ಬೇಸರ ಬಂದಿದೆ ಆದರೂ ವೃದ್ಧನ ವಾಕ್ಯವೆಂದು ಗೌರವಿಸು ಅಲ್ಲಿರು ಮುಂದೆ ಎಲ್ಲವೂ ಅನುಕೂಲವಾಗುವುದು ಎಂದರು ಆ ವೇಳೆಗೆ ಅವರಿಗೆ ಮೇಲುಸಿರಿ ಇಟ್ಟು ಆಯಾಸವು ಹೆಚ್ಚಾಗುತ್ತಾ ಬಂತು ಬಹಿರ್ಮುಖರಾಗಿ ಅವರಿವರೊಡನೆ ಮಾತನಾಡುತ್ತಿದ್ದರು ಆಕಾಶದ ತತ್ರಿಗೆ ಇದು ನಮ್ಮ ಪಿತ್ಸುಗಳು ಎಂದು ಎದ್ದು ಕುಳಿತುಕೊಂಡು ಕೈಬುಗಿದರು ಎಲ್ಲ ಯಾರಲ್ಲಿ ಅರ್ಜಪಾದ್ಯಗಳಿಗೆ ನೀರು ಕುಡಿ ನೀರು ತೆಗೆದುಕೊಳ್ಳಿ ಅವರಿಗೆ ಆಸನವನ್ನು ಕೊಡಿ ಅಲ್ಪಹಾರವನ್ನು ಒದಗಿಸಿ ಎಂದು ಹೇಳುತ್ತಾ ಯಾಜ್ಞವಲ್ಕನ ಕಡೆಗೆ ತಿರುಗಿ ನೋಡದೆ ಏನಿಯಾ ನೀನು ಬಂದೆ ಎಂದು ಅವರು ಬಂದಿದ್ದ ಬಂದಿರುವವರಂತೆ ಏನು ಭಾಗ್ಯ ಎಂದು ಹಿಗ್ಗಿದರು ಆಯಾಸವು ಇನ್ನೂ ಹೆಚ್ಚಿತು ಬುಡಿದರು ಕೊನೆಯ ಘಟ್ಟದಲ್ಲಿರುವವರೆಂದು ತಿಳಿದು ವೈಶಂಪಾಯನ ಉದ್ದಾಲಕರು ಬಂದರು ಕಾತ್ಯಾಯನನು ಭಾಗವನ್ನು ಓಡಿ ಹೋಗಿ ಅವರನ್ನು ಕರೆತಂದರು ಯಾಜ್ಞಾವಳಿಕನ ಆಸದಿಯ ಪಕ್ಕದಲ್ಲಿ ಕುಳಿತಿದ್ದವನು ಎದ್ದು ಪಕ್ಕಕ್ಕೆ ಪಕ್ಕಕ್ಕೆ ಯಾಜ್ಞವಲ್ಕಿನ ಹಾಸಿಗೆ ಪಕ್ಕದಲ್ಲಿ ಕುಳಿತಿದ್ದವನು ಎದ್ದು ಪಕ್ಕಕ್ಕೆ ಸರಿದು ನಿಂತು ಆಚಾರ್ಯಾದಿಗಳೆಲ್ಲರೂ ಎದ್ದು ಅವರನ್ನು ನಿಶ್ಶಬ್ಧವಾಗಿ ನಿಶ್ಶಬ್ದರಾಗಿ ಸ್ವಾಗತಿಸಿದರು ಬಂದವರೆಲ್ಲ ಬಂದವರಿಗೆ ದೃಷ್ಟಿಯೆಲ್ಲ ಬುಡಿದರ ಮೇಲಿತ್ತು ಬುಡಿಲರು ಕಷ್ಟದಿಂದ ಕೈ ಎತ್ತಿ ನಮ್ಮ ಪಿತೃಗಳು ಬಂದು ಬಾಯ ಎನ್ನುತ್ತಿದ್ದಾರೆ ಅವರು ಈಗ ತಾನೇ ಅಪ್ಪಣೆಯನ್ನು ಕೊಟ್ಟರು ಇನ್ನು ನಾನು ಹೊರಡುತ್ತೇನೆ ನನಗೆ ಬ್ರಹ್ಮಲೋಕದಲ್ಲಿ ಸ್ಥಾನವಂತೆ ಹೋಗಿ ಬರಲೆ ಅಪ್ಪಣೆ ಕೊಡೆಯಿಂದ ಮತ್ತೊಮ್ಮೆ ಕೈ ಮುಗಿದರು ಅತ್ತಿತ್ತ ತಿರುಗಿ ನೋಡಿ ನಮ್ಮ ಯಾಜ್ಞವಲ್ಕಿನಲ್ಲಿ ಕೇಳಿ ಸಮೀಪಕ್ಕೆ ಬಂದು ಅವನನ್ನು ಕಂಡು ಅವನನ್ನು ಕಂಡು ಹೋಗಿ ಬರ್ತೀನಿ ಅಪ್ಪಣೆ ಕೊಡು ಎಂದು ಬರೆಯಿದರು ವೈಶಂಪಾಯನರು ಯಾಜ್ಞವಲ್ಕನನ್ನು ಕಂಡು ಆ ಸ್ಥಿತಿಯಲ್ಲೂ ಆಧಾರದಿಂದ ತಮ್ಮ ಬಳಿಗೆ ಎಳೆದುಕೊಂಡರು ಅವರು ಮಾತನಾಡದಿದ್ದರು ಅವರ ವದ್ಯ ಮಾತಿಗಿಂತ ಹೆಚ್ಚು ಪೂರ್ಣವಾಗಿತ್ತು ಯಾಜ್ಞವಲ್ಕಿಯನು ತಲೆಯನ್ನು ತಗ್ಗಿಸಿದನು ಅವನ ಮುಖವು ಕಾಣಿಸದಿದ್ದರು ವಿನಯದಿಂದ ಬಗ್ಗಿದ ದೇಹದ ಮುದ್ರೆಯ ಗುರುಭಕ್ತಿಯನ್ನು ನಿಸ್ಸಂದೇಹವಾಗಿ ಪ್ರದರ್ಶಿಸುತ್ತಿತ್ತು